ಶ್ರೀಗುರುಭ್ಯೋ ನಮಃ ಹರಿಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀದ ಶಂಕರಾಚಾರ್ಯಕೃತಿ ಆತ್ಮಬೋಧ ಶಂಕರ ಶಂಕರಾಚಾರ್ಯ ಕೇಶವಂ ಬಾದರಾಣ ಸೂತ್ರಭಾಷ್ಯಕೃತ ವಂದೇ ಭಗವಂತುನಃಪುನೃತಿಪುರ ಶ್ರೀ ಆದಿಶಂಕರಾಚಾರ್ಯರ ಪದ ತಲೆಗಳಲ್ಲಿ ಸಾಷ್ಟಾಂಗ ವಂದಿಸುತ್ತ ಬ್ರಹ್ಮಭೂತ ಬ್ರಹ್ಮನಿಷ್ಠ ಶ್ರೀ ಶ್ರೀ ಸಜ್ಜಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಅವಧೂತರಾದಂಥ ಸಜ್ಜಾನಂದ ಸಜ್ಜಾನಂದೇ ಸರಸ್ವತಿ ಸ್ವಾಮೀಜಿಗಳ ಪದ ತಲೆಗಳಲ್ಲಿ ವಂದಿಸುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವಜ್ರವೇದಾಂತಿಗಳಾದ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರ ಸದ್ಗುರುಗಳಾದಂಥ ಸುಬ್ರಹ್ಯ ಶರ್ಮ ಪದ ತಲೆಗಳಲ್ಲಿ ವಂದಿಸುತ್ತ ಆತ್ಮಬೋಧ ಶಂಕರಾಚಾರ್ಯ ಕೃತಿ ಇದರಲ್ಲಿ ಅರುವತ್ತ ಆರನೇ ಶ್ಲೋಕವನ್ನು ನೋಡೋಣ ಬ್ರಹ್ಮಪ್ರಾಪ್ತಿ ಯಾರಿಗಾಗ್ತದೆ ಅನ್ನತಕ್ಕಂಥ ವಿಚಾರದ ಬಗ್ಗೆ ಹೇಳ್ತಾಯಿದೆ ಅರುವತ್ತಾರನೇ ಶ್ಲೋಕ ಅರವತ್ತೇಳು ಅರುವತ್ತೆಂಟು ಮೂರು ಶ್ಲೋಕಗಳಿವೆ ಇನ್ನು ಮುಂದೆ ಅರುವತ್ತೈದನೇದು ನಿನ್ನೆ ಹೇಳಿದ್ದೇವೆ ಬ್ರಹ್ಮಪ್ರಾಪ್ತಿಗೆ ಪ್ರಾಪ್ತಿಯು ಯಾರಿಗೆ ಅಂತೇಳಿ ಈಗ ಅರವತ್ತಾರನೇದು ನೋಡೋಣ ಶ್ರವಣಾಧಿಭಿರುದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಜೀವಸರ್ವಮಲಾನ್ ಮುಕ್ತ ಸ್ವರ್ಣವ್ಯೋತತೆ ಸ್ವಯಂ ಶ್ರವಣಾದಿಭಿ ಉದ್ದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಶ್ರವಣಾದಿಗಳಿಂದ ಯಾವುದು ಶ್ರವಣ ಆತ್ಮದ ಬಗೆಗಿನ ವಿಚಾರಗಳ ಶ್ರವಣ ಕೇಳುವಿಕೆ ಗಮನ ಕೊಟ್ಟು ಕೇಳುವಂಥದ್ದೇ ಶ್ರವಣ ಲಿಸ್ನಿಂಗ್ ನಾಟ್ ಮಿಯರ್ ಹಿಯರಿಂಗ್ ಕೇವಲ ಕೇಳುವಿಕೆ ಅಲ್ಲ ಶ್ರವಣ ಮಾಡುವಿಕೆ ಅದಕ್ಕೆ ಹೆಚ್ಚಿನ ಅರ್ಥ ಇದೆ ಗಮನ ಕೊಟ್ಟು ಏಕಾಗ್ರತೆಯಿಂದ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ ಭಕ್ತಿಯಿಂದ ಏಕಾಗ್ರತೆಯಿಂದ ಲಿಸನಿಂಗ್ ಅಂತೇಳಿ ಗಮನ ಕೊಟ್ಟು ಕೇಳುವಂಥದ್ದು ಹಿಯರಿಂಗ್ ಅಂದರೆ ಕೇವಲ ಏನೋ ಕೇಳಿತು ಕೇಳಿದ್ದೇನೋ ಹೇಳಿದ್ದೇನೋ ಇನ್ನೊಂದಾಗ್ತದೆ ಹೀಗೆ ಈ ರೀತಿ ಆತ್ಮನ ಬಗ್ಗೆ ಕೇಳಿ ಶ್ರವಣ ಮನನ ನಿಧಿಧ್ಯಿಗಳು ಅಂತ ಶ್ರವಣಾದಿಗಳು ಅಂದರೆ ಹಾಗೆ ಅದು ಮೂರು ಬರ್ತದೆ ಶ್ರವಣ ಮನನ ಅದನ್ನು ಕೇಳಿದ್ದನ್ನು ಮನ ಮಾಡಬಿಟ್ಟು ಮನಸ್ಸಿನಲ್ಲಿ ನಿರಿಧ್ಯಾಾಸನ ಅದನ್ನು ಅನುಭವಕ್ಕೆ ತಂದುಕೊಡುವಂಥದ್ದು ಇವುಗಳಿಂದ ಶ್ರವಣಾದಿಭಿ ಉದ್ದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಉದ್ದೀಪ್ ಉದ್ದೀಪ್ತ ಅಂದರೆ ಹೊತ್ತಿಕೊಂಡು ಉರಿತಕ್ಕಂತಹ ಉದ್ ದೀಪ್ತ ಉಜ್ಜ್ವಲವಾಗಿ ಬೆಳಗತಕ್ಕಂತಹ ಉರಿಯುವಂತಹ ಜ್ಞಾನಾಗ್ನಿ ಶ್ರವಣಾದಿಗಳಿಂದ ಹೊತ್ತಿಕೊಂಡು ಉರಿಯುವಂತಹ ಜ್ಞಾನಾಗ್ನಿ ಯಾವುದಿದೆಯೋ ಅದರ ಪರಿತಾಪಿತ ಆ ಜ್ಞಾನಾಗ್ನಿಯ ಸಂತಾಪದಿಂದ ಆ ಬಿಸಿಯಿಂದ ಶ್ರವಣಾದಿಗಳಿಂದ ಒತ್ತಿಕೊಂಡು ಉರಿತಕ್ಕಂಥ ಜ್ಞಾನಾಗ್ನಿ ಯಾವುದಿದೆಯೋ ಆತ್ಮಜ್ಞಾನವೆಂಬಂಥ ಅಗ್ನಿ ಅದರ ಆ ಒಂದು ಶಾಖದಿಂದ ಅಗ್ನಿಯ ಒಂದು ಉಷ್ಣ ಶಕ್ತಿಯಿಂದ ಶಾಖಶಕ್ತಿಯಿಂದ ಅಥವಾ ದಹನ ಶಕ್ತಿಯಿಂದ ಆತ್ಮಜ್ಞಾನವೆಂಬಂತಹ ಅಗ್ನಿಯ ದಹನ ಶಕ್ತಿಯಿಂದ ಜೀವ ಸರ್ವಮಲಾತ್ ಮುಕ್ತಃ ಜೀವನು ಎಲ್ಲ ಕೊಳೆಗಳಿಂದಲೂ ಮುಕ್ತನಾಗಿ ಏನು ಕೊಳೆ ಶಾರೀರಿಕ ಕೊಳೆಯಲ್ಲ ಇದು ಚಿತ್ತಶುದ್ಧಿ ಮನಸ್ಸಿನ ಕೊಳೆಗಳನ್ನು ಇಂದ್ರಿಯದ ಕೊಳೆಗಳನ್ನು ಕಳ್ಕೊಂಡು ಅಂಥ ಕರ್ಣ ಬಹಿಕ್ಕರ್ಣ ಎರಡರದ್ದು ಕೂಡ ಆಮೇಲೆ ಕರ್ಮೇಂದಿರಗಳು ಜ್ಞಾನ ಇಂದಿರಗಳು ಎರಡನ್ನೂ ಕೂಡ ಇದರಿಂದೆಲ್ಲ ಇರತಕ್ಕಂಥದ್ದು ಇರ ಕೊಳೆಗಳನ್ನು ಕಳ್ಕೊಂಡು ಜೀವನು ಸರ್ವಮಲದಿಂದಲೂ ಮುಕ್ತನಾಗಿ ಸರ್ವಮಲಾತ್ ಮುಕ್ತಃ ಸ್ವರ್ಣವತ್ ದ್ಯೋತತೆ ಸ್ವಯಂ ತಾನೇ ಚಿನ್ನದಂತೆ ಚಿನ್ನದಂತೆ ಬೆಳಗ್ತಾನೆ ಶ್ರವಣ ಮನನಿಧ್ಯಗಳಿಂದ ಯಾವುದರದ್ದು ಆತ್ಮಜ್ಞಾನದ ಬಗೆಗಿನ ವಿಚಾರಗಳ ಶ್ರವಣ ಮಾಡುವಂಥದ್ದು ಕೇಳುವಂಥದ್ದು ಮನನ ಮಾಡುವಂಥದ್ದು ಮನಸ್ಸಿನಲ್ಲಿ ಸ್ವಾಧ್ಯಾಯಾದಿಗಳಿಂದ ಅಥವಾ ಕೇಳಿದ್ದನ್ನು ಮನನ ಮಾಡುವಂಥದ್ದು ಆಮೇಲೆ ನಿಧ್ಯಾಸನ ಅದನ್ನು ಅಂತರ್ಗತ ಮಾಡಿಕೊಡುವಂಥದ್ದು ಹೃದ್ಗತ ಮಾಡಿಕೊಡುವಂಥದ್ದು ಹಾಗೂ ಅದನ್ನು ಅನುಭವಕ್ಕೆ ತಂದುಕೊಡುವಂಥದ್ದು ಇದರಿಂದ ಅದೊಂದು ಜ್ಞಾನ ಅದು ಆತ್ಮಜ್ಞಾನ ಅದು ನಮ್ಮ ಪುಣ್ಯ ಪಾಪಗಳೆಲ್ಲವನ್ನು ನಮ್ಮ ಕರ್ಮ ಹಿಂದಿನದ್ದು ಯಾವುದೆಲ್ಲ ಇದೆ ಅದನ್ನೆಲ್ಲ ಸುಟ್ಟುಬಿಡ್ತದೆ ಇದರಿಂದ ಜೀವನು ಚಿನ್ನ ಪುಟಕ್ಕಿಟ್ಟ ಚಿನ್ನದಂತೆ ಹೊಳಿತಾನೆ ಮುಕ್ತನಾಗಿ ಚಿನ್ನ ಹೇಗೆ ಚಿನ್ನದ ಕೆಲಸ ಮಾಡುವನು ಶನಿವಾರ ಪುಟಕ್ಕೆ ಇಟ್ಟಾಗ ಅದು ಹೇಗೆ ಹೊಳಪು ತನ್ನ ಮೂಲ ಹೊಳಪನ್ನು ಪಡ್ಕೊಳ್ತದ ಅದರ ಹೊರಗೆ ಮಾಸಲು ಹೋಗಿ ಆ ರೀತಿ ಹಾಕ್ತಾನೆ ಆತ್ಮವು ಕೊಳೆಗಳನ್ನು ಕಳ್ಕೊಂಡು ಪ್ರಜ್ವರವಾಗಿ ಬೆಳೀತದೆ ಅಂದರೆ ಹೊಳೀತದೆ ಅಂತೇಳಿ ಹೇಳ್ತಾಯಿರ್ತಾರೆ ಶ್ರವಣಾಧಿ ಬಿರುದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಜೀವಸರ್ವಮಲಾನ್ಮುಕ್ತ ಸ್ವರ್ಣವತ್ ದ್ಯೋತತೆ ಸ್ವಯಂ ಶ್ರವಣಾದಿಗಳಿಂದ ಶ್ರವಣಿಧ್ಯಗಳಿಂದ ದೀಪ್ತವಾದ ಜ್ಞಾನಾಗ್ನಿಯಲ್ಲಿ ಸುಡಲ್ಪಟ್ಟಂತಹ ಜೀವನ ಎಲ್ಲ ಕಲ್ಮಶಗಳಿಂದಲೂ ಮುಕ್ತನಾಗಿ ಪುಟವಿಟ್ಟ ಚಿನ್ನದಂತೆ ತಾನಾಗಿಯೇ ಪ್ರಕಾಶಿಸ್ತಾನೆ ಅರುವತ್ತಾರನೇ ಶ್ಲೋಕ ಹೇಳ್ತಾ ಇದೆ ಶ್ರವಣ ಮನನಾದಿಗಳಿಂದ ಜ್ವಲಿಸುವ ಜ್ಞಾನವೆಂಬ ಬೆಂಕಿಯಲ್ಲಿ ಸಕಲ ಕಲ್ಮಶಗಳನ್ನು ಕಳೆದುಕೊಂಡು ಜೀವ ಪುಟ ಬಿಟ್ಟ ಅಪರಂಜಿಯಂತೆ ತಾನಾಗಿಯೇ ಒಳೆಯುತ್ತದೆ ವೇದಾಂತ ಜ್ಞಾನವನ್ನು ಪಡೆಯಲಿಕ್ಕೆ ಮೂರು ಮಾರ್ಗಗಳು ಇರುವಂಥದ್ದು ಶ್ರುತಿಗಳಲ್ಲಿ ವಿವರಿಸಿರುವ ಸತ್ಯವನ್ನು ಗುರುಮುಖಿಯನ್ನು ಕೇಳುವಂಥದ್ದೇ ಶ್ರವಣ ಶ್ರುತಿಗಳು ಅಂತ ಹೇಳಿದರೆ ಯಾವುದು ವೇದಗಳು ವೇದಗಳು ಯಾವುದು ವೇದಗಳಲ್ಲಿ ನಾಲ್ಕಿದೆ ವಿಭಾಗ ವೇದಗಳು ನಾಲ್ಕು ಅಂತ ಹೇಳ್ತಾರೆ ವೇದಗಳಲ್ಲಿ ನಾಲ್ಕು ವಿಭಾಗಗಳಿವೆ ಒಂದು ವಿಭಾಗ ಋಗ್ ಯಜುಸಾಮಥರ್ವ ಇನ್ನೊಂದು ಸಂಹಿತಾ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಸಂಹಿತಾ ಮಂತ್ರಭಾಗ ಬ್ರಾಹ್ಮಣ ಅಂತ ಹೇಳಿದರೆ ವಿಧಿವಿ ಅದರ ವಿಧಿ ನಿಷೇಧಗಳನ್ನು ಹೇಳ್ತಕ್ಕಂಥ ವಿನಿಯೋಗವನ್ನು ಹೇಳುವಂಥ ಹಾಗೂ ವೇದಗಳ ಮೊಟ್ಟ ಮೊದಲ ಭಾಷೆಯ ರೂಪವಾದ ಗ್ರಂಥ ಸಂಹಿತಾ ಬ್ರಾಹ್ಮಣ ವಿಧಿ ನಿಷೇಧಗಳಂದ್ರೆ ಮಾಡಬೇಕು ಬೇಕಾದ್ದು ಮಾಡಬಾರದು ಅಂತೇಳಿ ಯಾವುದಾವುದು ಆಮೇಲೆ ಅರ್ಥವಾದ ವೇದದ ಒಂದು ರೀತಿಯ ಭಾಷೆವೇ ಬ್ರಾಹ್ಮಣ ಅಂತೇಳಿ ವಿನಿಯೋಗ ಇಲ್ಲಿ ಯಾವ್ಯಾವ ಮಂತ್ರಗಳನ್ನು ವಿನಿಯೋಗ ಮಾಡಬಹುದು ಮಾಡಬೇಕು ಅಂತೇಳಿ ವಿಚಾರಗಳು ಯಾವ ಕ್ರಿಯೆಗಳಲ್ಲಿ ಕರ್ಮಗಳಲ್ಲಿ ಅದು ಬ್ರಾಹ್ಮಣ ಆಯಿತು ಸಂಹಿತಾ ಬ್ರಾಹ್ಮಣ ಸಂಹಿತಾ ಬ್ರಾಹ್ಮಣಯೋಹು ವೇದ ನಾಮಧೇಯಂ ಅಂಥೇಳಿ ಕೂಡ ಹೇಳ್ತಾರೆ ಇದಕ್ಕೆ ವೇದ ಅಂಥೇಳಿ ಮುಖ್ಯವಾಗಿ ಹೇಳ್ತಾರೆ ಆಮೇಲೆ ಆರಣ್ಯಕ ಉಪನಿಷತ್ತು ಇದು ಇದು ಕೂಡ ವೇದದ ಇನ್ನ ಎರಡು ಅಂಗಗಳು ಆರಣ್ಯಕ ಸಾಮಾನ್ಯವಾಗಿ ಸಂಹಿತ ಬ್ರಹ್ಮಚರ್ಯ ಆಶ್ರಮಕ್ಕೆ ಹೆಚ್ಚಾಗಿ ಸಂಬಂಧಪಟ್ಟದ್ದು ಅಧ್ಯಯನ ಬ್ರಾಹ್ಮಣ ಗೃಹಸ್ಥಾಶ್ರಮಕ್ಕೆ ಆಚರಣೆಗೆ ಸಂಬಂಧಪಟ್ಟದ್ದು ಆರಣ್ಯಕ ಅಂದರೆ ವಾನಪ್ರಸ್ಥಾಶ್ರಮಗಳಿಗೆ ಗೃಹಸ್ಥಾಶ್ರಮವನ್ನು ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ತೆರಳಿದಂಥವರಿಗೆ ಹೆಚ್ಚಾಗಿ ಆರಣ್ಯಕಗಳು ಸಾಮಾನ್ಯವಾಗಿ ಉಪನಿಷತ್ತು ಅರಣ್ಯಕ ಲೋಟೊಟ್ಟಿಗೆ ಬರ್ತದೆ ಕೊನೆಯದಾದ ಉಪನಿಷತ್ತಂತೂ ಸನ್ಯಾಸಾಶ್ರಮಕ್ಕೆ ಇರತಕ್ಕಂಥದ್ದು ಅಂತೇಳಿ ಅಂದರೆ ಆ ಬುದ್ಧಿ ಅದರಲ್ಲಿರತಕ್ಕಂಥ ವಿಚಾರಗಳು ಅದಕ್ಕೆ ಸೂಕ್ತವಾಗಿ ಇರತಕ್ಕಂಥದ್ದು ಅಂಥೇಳಿ ಅಂದರೆ ಒಬ್ಬ ವ್ಯಕ್ತಿ ಯಾವ ಆಶ್ರಮದಲ್ಲಿ ಇದ್ದರೂ ಕೂಡ ಅವನ ಮನಸ್ಸು ಯಾವ ರೀತಿ ಇರ್ತದೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ ಗೃಹಸ್ಥಾಶ್ರಮಿಯೂ ಕೂಡ ಸನ್ಯಾಸಿಯಾಗಿರ್ಬೋದು ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಸನ್ಯಾಸ ಆಶ್ರಮದಲ್ಲಿ ಇದ್ದರೂ ಕೂಡ ಅವನು ಗೃಹಸ್ಥಾಶ್ರಮದಲ್ಲಿದ್ದಾಗಿರಲಿಕ್ಕೂ ಸಾಕು ಕೆಲವು ಸಲ ಹೀಗೆ ಬೇರೆ ಬೇರೆ ವೈರುದ್ಧಿಗಳು ನಾವು ಕಾಣ್ತೇವೆ ಅಂತೂ ಒಟ್ಟಿನಲ್ಲಿ ಶ್ರವಣ ಶ್ರುತಿಗಳಲ್ಲಿ ಶ್ರುತಿ ಅಂದರೆ ವೇದಗಳೇ ಉಪನಿಷತ್ತು ಆರಣ್ಯಕ ವೇದ ಬ್ರಾಹ್ಮಣ ಅಂದರೆ ಸಮಿತ ಬ್ರಾಹ್ಮಣ ಇವುಗಳಲ್ಲಿ ಹೇಳಿರತಕ್ಕಂತಹ ಮುಖ್ಯವಾಗಿ ಉಪನಿಷತ್ತುಗಳನ್ನ ಹೇಳ್ತಕ್ಕಂಥ ಯಾಕಂದರೆ ತತ್ವಜಿಜ್ಞಾಸೆ ಇರತಕ್ಕಂಥದ್ದು ಉಪನಿಷತ್ತುಗಳಲ್ಲಿ ಹೆಚ್ಚಾಗಿ ಅವುಗಳ ಬೀಜ ಸಂಹಿತ ಬ್ರಾಹ್ಮಣಗಳಲ್ಲಿ ಇದೆ ಅವುಗಳು ಮತ್ತೆ ವಿಸ್ತಾರಗೊಂಡು ಉಪನಿಷತ್ತುಗಳು ಆರಣ್ಯಕ ಉಪನಿಷತ್ತುಗಳಾಗಿ ತತ್ವಜ್ಞಾನ ಬಂದಿದೆ ಮುಂದಕ್ಕೆ ಅಂದರೆ ಕರ್ಮ ಶುದ್ಧಿ ಕರ್ಮಗಳೆಲ್ಲ ಆತ್ಮಶುದ್ಧಿ ಅಂದರೆ ಚಿತ್ತಶುದ್ಧಿ ಆಗುವವರೆಗೆ ಬೇಕಾಗ್ತದೆ ಅಂಥೇಳಿ ಚಿತ್ತಶುದ್ಧಿ ಅಥವಾ ಜ್ಞಾನ ಆತ್ಮಜ್ಞಾನ ಮೇಲೆ ಇದು ಬೇಕಾಗೋದಿಲ್ಲ ಆಮೇಲೆ ಉಪನಿಷತ್ತು ಕರ್ಮಕಾಂಡ ಬೇಡ ಜ್ಞಾನಕಾಂಡ ಆರಣ್ಯಕ ಉಪನಿಷತ್ತುಗಳು ಹೀಗೆಗಳು ಶ್ರವಣ ಆಮೇಲೆ ಕೇಳಿದ ವಿಷಯಗಳನ್ನು ಕುರಿತು ದೀರ್ಘವಾಗಿ ಚಿಂತಿಸುವಂಥದ್ದು ಅದು ಮನನ ಮನನ ಮನಸ್ಸಿನಲ್ಲಿಯೇ ಅದರ ಬಗ್ಗೆ ಚಿಂತಿಸುವಂಥ ಚಿಂತನೆ ಮಾಡುವಂಥದ್ದು ಅದರ ಬಗ್ಗೆ ವಿಸ್ತಾರವಾಗಿ ಅನಾಲಿಸ್ ವಿಮರ್ಶೆ ಮಾಡತಕ್ಕಂಥದ್ದು ಮೂರನೇದಾಗಿ ಕೇಳಿದುದನ್ನು ಮತ್ತು ಚಿಂತಿಸಿದುದನ್ನು ಎರಡನ್ನು ಕುರಿತು ಆಳವಾಗಿ ಸತತ ಧ್ಯಾನ ಮಾಡುವಂಥದ್ದು ನಿಧಿಧ್ಯ ಅಂತೇಳಿ ಹೇಳ್ತಾರೆ ಆಳವಾಗಿ ಅದರ ಬಗ್ಗೆ ಧ್ಯಾನ ಮಾಡುವಂಥದ್ದು ಎಡೆ ಬಿಡದೆ ಮನಸ್ಸನ್ನು ಶುದ್ಧಗೊಳಿಸುವುದೇ ಸಕಲ ಆಧ್ಯಾತ್ಮಿಕ ಸಾಧನೆಗಳ ಗುರಿ ಆದ್ದರಿಂದ ಅಜ್ಞಾನದ ಮಾರ್ಜನವು ತೊಳೆಯುವಿಕೆ ಅಜ್ಞಾನವನ್ನು ತೊಳೆಯುವಂಥದ್ದು ಕೊಳೆ ಕಳೆ ಆತ್ಮಜ್ಞಾನದ ಅನಾವರಣ ಮಾಡ್ತದೆ ಆತ್ಮಜ್ಞಾನವು ತಾನೇ ತಾನಾಗಿ ಗೋಚರಿಸ್ತದೆ ಅಜ್ಞಾನವು ಕಳೆದು ಹೋದರೆ ಅಜ್ಞಾನಕ್ಕೆ ಅವಿದ್ಯೆ ಅಂತೇಳಿ ಹೇಳ್ತಾರೆ ಆ ಅವಿದ್ಯೆಯೇ ಅಡೆತಡೆ ಅಂತ ನಮಗೆ ಆತ್ಮಜ್ಞಾನವಾಗಲಿಕ್ಕೆ ಹಾಗಾಗಿ ಅದು ತೊಳೆದು ಇದು ತಾನೇ ತಾನಾಗಿ ಪ್ರಕಾಶಿಸ್ತದೆ ಆತ್ಮಅನುಭವ ಪ್ರತಿಯೊಬ್ಬರಲ್ಲಿಯೂ ಸ್ವತಃ ಸ್ಫುರವಾಗುವಂಥ ಅನುಭವ ಅದು ಅತ್ಯಂತ ನಿಷ್ಠನಾದ ಸಾಧಕ ತನ್ನಲ್ಲಿರುವ ಮಲಿನಗಳನ್ನೆಲ್ಲ ತೊಳೆದುಕೊಂಡು ಜ್ಞಾನಾಗ್ನಿಯನ ಹೃದಯದಲ್ಲಿ ಪ್ರದೀಪ್ತಗೊಳಿಸಿ ಪ್ರಜ್ವಲಗೊಳಿಸಿ ಭಯ ಸಂದೇಹಗಳನ್ನು ತೊರೆದು ಆತ್ಮವನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾನೆ ಆತ್ಮಾನುಭವಾದಾಗ ವ್ಯಕ್ತಿಯ ಅಹಂಕೇಂದ್ರಿತ ವ್ಯಕ್ತಿತ್ವ ಕಳಚಿ ಬಿದ್ದು ಜೀವಭಾವವು ನಾಶವಾಗ್ತದೆ ನಾನು ನನ್ನದರೊ ಭಾವ ನಾಶವಾಗ್ತದೆ ದೇಹಭಾವ ಜೀವಭಾವ ಹೊರಟು ಹೋಗ್ತದೆ ಚಿನ್ನದ ಗಣಿಯಿಂದ ಬರತಕ್ಕಂಥ ಚಿನ್ನ ಅನೇಕ ಇತರ ಕಲ್ಮಶಗಳಿಂದ ಮಿಶ್ರಿತವಾಗಿ ಶುದ್ಧವಾಗಿರುವುದಿಲ್ಲ ಗಣಿಯಲ್ಲಿ ಸಿಗುವಂಥದ್ದು ಯಾವುದೇ ಲೋಹ ಇಲ್ಲಿ ಚಿನ್ನದ ಬಗ್ಗೆ ಹೇಳ್ತಾ ಇದ್ದಾರೆ ಯಾಕೆ ಉದಾಹರಣೆ ಅದನ್ನು ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಸ್ವರ್ಣವಧ ದ್ಯೋತೆಯ ಸ್ವಯಂ ಅಂತೇಳಿ ಮಲಾನ್ಮುಕ್ತ ಸರ್ವಮಲಾತಮುಕ್ತ ಸ್ವರ್ಣವತ್ ಪಟ ಚಿನ್ನ ಅಂಥೇಳಿ ಆತ್ಮಜ್ಞಾನ ಅಂತೇಳಿ ಹೇಳಿದ್ದಾರೆ ಅದಕ್ಕಾಗಿ ಚಿನ್ನಕ್ಕೆ ಹೋಲಿಸಿದ್ದಾರೆ ಅದನ್ನು ತೊಳೆದು ಗಣಿಯಲ್ಲಿ ಸಿಕ್ಕಿದಂತಹ ಕಲ್ಮಶಯುಕ್ತವಾದಂತಹ ಚಿನ್ನದ ಅದರನ್ನು ತೊಳೆದು ಬೆಂಕಿಯಲ್ಲಿ ಕಾಗಿಸಿ ಜ್ಞಾನಗ್ನಿಯಲ್ಲಿ ತೋವಿಸಿದಂತೆ ನಮ್ಮ ಜೀವನ ಜೀವನನ್ನು ಶುದ್ಧವಾದದನ್ನು ಅಚ್ಚಿನಲ್ಲಿ ಹಾಕಿ ಹಾಕಿದಾಗ ಕರಗಿದಂತಹ ಬಂಗಾರ ತನ್ನ ನಿಜ ತೇಜಸ್ಸಿಂದ ಹೊಳೀತದೆ ಹೇಗೆಯೋ ಹಾಗೆಯೇ ಜೀವ ಎನ್ನತಕ್ಕಂಥವನು ಧ್ಯಾನವೆಂಬ ಬೆಂಕಿಯಲ್ಲಿ ಕರಗಿ ಕಲ್ಮಶವನ್ನೆಲ್ಲ ತೊಳೆದು ಹಾಕಿ ಹೊರಬಂದಾಗ ಆತ್ಮತತ್ವವಾಗಿ ಸ್ವಸ್ವರೂಪದಲ್ಲಿ ಬೆಳಗ್ತದೆ ತನ್ನ ನಿಜ ಸ್ವರೂಪ ಆತ್ಮಸ್ವರೂಪದಲ್ಲಿ ಬೆಳತದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಅರವತ್ತ ಏಳನೇ ಶ್ಲೋಕ हृदकाशोदि ह्याभ भानुस्तमोपृत्व्यापी सर्वधारी भातिभास हृदाकाश हृदाश हृदयाकाशद हुट्टी आत्मेंबंत बोधभा ज्ञानसूर्यन बोध अंदर ज्ञान सूर्यन। भानुअ सूर्य ಹೃದಯಾಕಾಶದಲ್ಲಿ ಹುಟ್ಟಿರುವ ಆತ್ಮನೆಂಬ ಜ್ಞಾನಸೂರ್ಯನು ತಮೋ ಅಪಹೃತ್ ತಮಸ್ಸನ್ನು ಹೋಗಲಾಡಿಸುತ್ತಾ ಅಪಹರಿಸುತ್ತಾ ಕತ್ತಲೆಯನ್ನು ಹೋಗಲಾಡಿಸುತ್ತಾ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಅವಿದ್ಯೆಯನ್ನು ನಾಶ ಮಾಡುತ್ತಾ ಸರ್ವ್ಯಾಪಿ ಸರ್ವಧಾರಿ ಸರ್ವನ್ನೂ ವ್ಯಾಪಿಸುತ್ತಾ ಎಲ್ಲವನ್ನೂ ಧರಿಸಿ ಭಾತಿ ಭಾಸಯತೆ ಅಖಿಲಂ ತಾನೂ ಭಾಸಯತಿ ಅಖಿಲಂ ಎಲ್ಲವನ್ನು ಬೆಳಗ್ತಾನೆ ಇದೇ ಆತ್ಮದ ಸ್ವರೂಪ ಹೃದಯಕಾಶದಲ್ಲಿ ಹುಟ್ಟಿರತಕ್ಕಂಥ ಆತ್ಮನೆಂಬ ಜ್ಞಾನ ಸೂರ್ಯನು ಯಾವನಿಗೆ ಆತ್ಮೋದಯವಾಗಿದೆಯೋ ಅಂದರೆ ಯಾವನಿಗೆ ಆತ್ಮದ ಕುಡಿತಾದ ಜ್ಞಾನವಾಗಿದೆಯೋ ಇರುವಂಥದ್ದೇ ಅದು ಅದರ ಬಗ್ಗೆಗಿನ ಜ್ಞಾನ ಅಜ್ಞಾನದಿಂದ ಮುಚ್ಚಿ ಹೋಗಿರ್ತದೆ ಯಾವಾಗ ಅಜ್ಞಾನವನ್ನು ಕಳ್ಕೊಂಡು ಅವನು ಜ್ಞಾನಾಜ್ನಿಯಿಂದ ಪರಿಶುದ್ಧನಾಗಿ ಆತ್ಮಜ್ಞಾನವನ್ನು ಆತ್ಮ ಜ್ಞಾನ ಸೂರ್ಯನನ್ನು ಉದಯ ಮಾಡಿಕೊಳ್ತಾನೋ ತನ್ನಲ್ಲಿ ಆವಾಗ ಅಜ್ಞಾನವೆಂಬ ತಮಸನ್ನು ಹೋ ಕಳ್ಕೊಂಡು ವ್ಯಾಪಿಸಿಕೊಂಡು ಸರ್ವವನ್ನು ಧರಿಸಿ ತಾನು ಬೆಳಗ್ತಾನೆ ಇದು ಅರುವತ್ತ ಶ್ಲೋಕ हृदाकाशोदिम बोध भास्तमोपृत सर्वव्यापी सर्वधारी भातिभासखिलव्यापी सर्वस्व धरू तमस्सू अथवाज्ञान निवार ज्ञान सूर्यन आत्म हृदयाकाशद अंतकर्णी प्रकाश अंतकर्ण अरे अहम चिबुद्धि मनस अथवा मनस् चिबुद्धि अहम इनाल ಅಲ್ಲಿ ಉದಿಸಿ ಪ್ರಕಾಶಿಸ್ತಾನೆ ಎಲ್ಲವನ್ನು ಪ್ರಕಾಶಪಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಅರುವತ್ತ ಏಳನೇ ಶ್ಲೋಕದಲ್ಲಿ ಜ್ಞಾನ ಸೂರ್ಯನಾದಂತಹ ಆತ್ಮ ಹೃದಯ ಆಕಾಶದಲ್ಲಿ ಉದಯಿಸಿ ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ಎಲ್ಲಕ್ಕೂ ಆಧಾರವಾಗಿ ಎಲ್ಲವನ್ನು ವ್ಯಾಪಿಸಿ ಸಕಲವನ್ನು ಬೆಳಗಿಸ್ತಾನೆ ಹೃದಯ ಎನ್ನುವಂತಹ ಪದ ಸಾಮಾನ್ಯವಾಗಿ ಗುಂಡಿಗೆ ಅಥವಾ ರಕ್ತಕೋಶ ಅಂತೇಳಿ ಭಾಷಾಂತರಿಸಲ್ಪಡ್ತದೆ ಕನ್ನಡದಲ್ಲಿ ಅಥವಾ ಯಾವುದೇ ಭಾಷೆಯಲ್ಲಿ ಆದರೆ ಇಲ್ಲಿ ಆ ಅರ್ಥ ಅಲ್ಲ ಅತ್ಯಂತ ಉನ್ನತ ಆಧ್ಯಾತ್ಮಿಕ ಭಾವನೆಗಳು ಸ್ಫುರಣವಾಗುವ ಮನೋರಂಗವೇ ಹೃದಯ ಅತ್ಯಂತ ದಯಾಳುವು ಉತ್ತಮನೂ ಆದ ಮನುಷ್ಯನನ್ನು ಹೃದಯಶೀಲ ಹೃದಯ ವೈಶಾಲ್ಯ ಉಳ್ಳವ ಅಂತೇಳಿ ಹೇಳ್ತಾರೆ ಅವನಿಗೆ ಹೃದಯ ಇದೆ ಅಂತೇಳಿ ಹೇಳ್ತಾರೆ ಅದೇ ಅರ್ಥದಲ್ಲಿ ಇಲ್ಲಿ ಹೃದಯ ಪದದ ಪ್ರಯೋಗ ಅಂದರೆ ಅಂತಃಕರಣ ಮನೋರಂಗ ಧರ್ಮ ನೀತಿಗಳಿಂದ ಪೂರ್ಣವಾದ ಹೃದಯದಲ್ಲಿಯೇ ಆತ್ಮದ ಅನುಭವ ಅದರ ಪ್ರಕಟಣೆ ಸಾಧ್ಯ ಧರ್ಮ ಮತ್ತು ನೀತಿಗಳಿಂದ ಪರಿಪೂರ್ಣವಾದ ಪರಿಶುದ್ಧವಾದಂಥ ಹೃದಯ ಉದಯದ ಹೊಂಬಣ್ಣದಲ್ಲಿ ಕತ್ತಲೆಯು ನಾಶವಾಗಿ ಬೆಳಕು ತಾನೇ ತಾನಾಗಿ ಪ್ರಕಾಶಿಸುತ್ತಾ ಸಕಲವನ್ನು ನಮಗೆ ದೃಗ್ಗೋಚರ ಮಾಡುವಂತೆಯೇ ಜ್ಞಾನೋದಯವ ಆದಾಗ ಸಕಲವು ನಮಗೆ ಸ್ಫುಟವಾಗಿ ವೇದ್ಯವಾಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಅರವತ್ತೆಂಟನೆಯದು ಕೊನೆಯದು ಶ್ಲೋಕ ಮುಂದಾಗಿ ಹೇಳಲಿಕ್ಕಿದ್ದೇವೆ ಈಗ ಈಗಾಗಲೇ ನಾವು ಚಿನ್ನವನ್ನು ಪುಟಕ್ಕಿಡುವಂಥದ್ದು ಅಂತೇಳಿ ಒಂದು ವಿಚಾರ ಬಂತು ಅಂದರೆ ಚಿನ್ನಕ್ಕೆ ಬೇರೆ ಲೋಹಗಳು ಬೆರಕೆಯಾಗಿದ್ದಾಗ ಅದು ಚೆನ್ನಾಗಿ ಹೊಳೆಯುವುದಿಲ್ಲ ಪುಟವಿಟ್ಟು ಕಾಯಿಸಿದ ಮೇಲೆ ಅದರ ಕಸರು ಎಲ್ಲವೂ ಕರಗಿ ಹೋಗೋದರಿಂದ ಅದು ತನ್ನ ನಿಜವಾದ ಹೊಳಪನ್ನು ಹೊಂದುತ್ತದೆ ಇದರಂತೆ ಜೀವನ ಶ್ರವಣ ಮನನಿಧ್ಯಗಳಿಂದ ಜ್ಞಾನವು ಉಟ್ಟಿದಾಗ ಹಿಂದಿನ ಪಾಪಪುಣ್ಯಗಳೆಲ್ಲವೂ ಉಸುಟ್ಟು ಹೋಗಿ ಸ್ವಚ್ಛವಾದ ಸ್ವಪ್ರಕಾಶ ಚೈತನ್ಯದಿಂದ ಚಿನ್ಮೆಯನಾಗಿ ಬಿಡ್ತಾನೆ ಸಚ್ಚಿದಾನಂದ ಸ್ವರೂಪನಾಗ್ತಾನೆ ಸತ್ ಆನಂದ ಸ್ವರೂಪನಾಗ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಕೊನೆಯ ಶ್ಲೋಕ ಅರವತ್ತೆಂಟನೇದು दिग्देशनपेक्ष्यगम शीतासुखम निरंजनम यत्मती भजते भवेत् विगो सगतामृतो भेदिदेशनपेक्ष्य ದಿಕ್ಕು ದೇಶ ಕಾಲ ಮುಂತಾದವುಗಳನ್ನು ನೋಡದೆ ಅಪೇಕ್ಷಿಸದೆ ಸರ್ವ ಗಮ್ ಸರ್ವವ್ಯಾಪಿಯು ಶೀತಾದಿ ಹೃತ್ ನಿತ್ಯ ನಿರಂಜನಂ ಶೀತವೇ ಮುಂತಾದುವನ್ನು ಪರಿಹರಿಸುವುದಾಗಿ ನಿತ್ಯಾನಂದ ರೂಪವಾಗಿಯೂ ಮತ್ತೊಂದರ ಲೇಪವಿಲ್ಲದಾಗಿಯೂ ಇಲ್ಲದೇ ಇರುವಂಥದ್ದು ನಿರಂಜನ ಅಂಜನ ಅಂದರೆ ಕಾಡಿಗೆ ಕಾಡಿಗೆ ಲೇಪ ಇಲ್ಲ ಅಂತ ನಿರಂಜನ ಅಂತ ಹೇಳಿದರೆ ಇನ್ನೊಂದರ ಲೇಪವಿಲ್ಲದ್ದಾಗಿಯೂ ಇರತಕ್ಕಂತಹ ತನ್ನ ಆತ್ಮವೆಂಬ ತೀರ್ಥವನ್ನು ಯಹ ಸ್ವ ಆತ್ಮತೀರ್ಥ ಭಜತೆ ವಿನಿಷ್ಕ್ರಿಯ ಯಾವ ಕ್ರಿಯೆಯನ್ನೂ ಮಾಡದೆ ಭಜಿಸುತ್ತಾನೋ ಆತ್ಮನೆಂಬ ತೀರ್ಥವನ್ನು ಅವನು ಸರ್ವಜ್ಞನು ಸರ್ವವ್ಯಾಪಿಯು ಅಮೃತನೂ ಆಗ್ತಾನೆ ಸಹ ಸರ್ವವಿತ್ ಎಲ್ಲವನ್ನು ಬಲ್ಲವನು ಸರ್ವಜ್ಞ ಸರ್ವಗತ ಸರ್ವ್ಯಾಪಿ ಆಗ್ತಾನೆ ಅಮೃತ ಮರಣವಿಲ್ಲದವನಾಗ್ತಾನೆ ಶಾರೀರಿಕವಾಗಿ ಎಲ್ಲ ಅವನು ಮೋಕ್ಷವನ್ನು ಹೊಂದುತ್ತಾನೆ ಜೀವನ್ ಮುಕ್ತನಾಗ್ತಾನೆ ಮತ್ತು ಮರಣಾನಂತರವು ವಿಧೇಹ ಮುಕ್ತಿಯನ್ನು ಹೊಂದುತ್ತಾನೆ ಬದುಕಿದ್ದಾಗಲೂ ಮುಕ್ತಿಯನ್ನು ಹೊಂದುತ್ತಾನೆ ಅಂದರೆ ಭವ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಕೆಸರಲ್ಲಿ ಬುಟ್ಟಿದ ತಾವರೆ ಎಂದದಿ ಅಥವಾ ಅದಕ್ಕೆ ಕೆಸರು ಹಿಡಿತದ ಹೇಗೆ ಕಮಲದ ಎಲೆಗೆ ಹೇಗೆ ನೀರು ತಾಗುವುದಿಲ್ಲ ಅದರಲ್ಲಿ ಆ ಎಣ್ಣೆ ಪಸ್ಸೆ ಇರ್ತದೆ ಅದರಲ್ಲಿ ನೀರಿನ ಹಾನಿ ಅದಕ್ಕೆ ಅದೇ ರೀತಿಯಲ್ಲಿ ಅವನು ಇರುತ್ತಾನೆ ಸಂಸಾರದಲ್ಲಿದ್ದರೂ ಕೂಡ ಅಂತೇಳಿ ಈಗ ತೀರ್ಥ ಅಂತೇಳಿದರೆ ಕಾಶಿಯಾದಿ ಕ್ಷೇತ್ರಗಳಲ್ಲಿರ್ತಕ್ಕಂಥ ತೀರ್ಥಗಳಲ್ಲಿ ಪರ್ವಕಾಲಗಳಲ್ಲಿ ಪೂರ್ವಾಭಿಮುಖನಾಗಿ ಸ್ನಾನ ಮಾಡಿ ತರ್ಪಣಾದಿಗಳನ್ನು ಆಚರಿಸುವುದರಿಂದ ಪುಣ್ಯವು ಲಭಿಸ್ತದೆ ಪರಲೋಕದಲ್ಲಿ ಗತಿಯಾಗ್ತದೆ ಅಂಥೇಳಿ ಶಾಸ್ತ್ರವಚನ ಇದೆ ಆತ್ಮತೀರ್ಥದಲ್ಲಿ ಮುಳುಗುವುದಕ್ಕೆ ಅಂತೇಳಿದರೆ ಆತ್ಮಜ್ಞಾನದಿಂದ ಕೃತಾರ್ಥನ ಆಗುವುದಕ್ಕೆ ಯಾವ ನಿಯಮವೂ ಇಲ್ಲ ಅದಕ್ಕೆ ಯಾವ ಪರ್ವವು ಬೇಡ ದಿಕ್ಕು ಬೇಡ ದೇಶ ಕಾಲ ದಿಕ್ಕು ಕಾಶಿಗೆ ಹೋಗಬೇಕಾಗಿಲ್ಲ ತೀರ್ಥಕ್ಕೆ ಹೋಗಬೇಕಾಗಿಲ್ಲ ಆಮೇಲೆ ದಿಕ್ಕು ದೇಶ ಯಾವ ದಿಕ್ಕಿಗೆ ಅಭಿಮುಖವಾಗಿ ಇರಬೇಕು ಅಂತೇಳಿ ಇಲ್ಲ ಪೂರ್ವ ಅಂದರೆ ಬ ಕಾಲ ಕೂಡ ಹಾಗೆ ಬೆಳಗ್ಗಿನ ಹೊತ್ತೇ ಆಗಬೇಕು ಸಂಜೆ ಹೊತ್ತೆ ಆಗಬೇಕು ಅಂತ ಏನಿಲ್ಲ ಆತ್ಮತೀರ್ಥದಲ್ಲಿ ಮುಳುಗುವುದಕ್ಕೆ ಆತ್ಮತೀರ್ಥದಲ್ಲಿ ಮುಳುಗುವುದಕ್ಕೆ ಅಂದರೆ ಆತ್ಮಜ್ಞಾನದಿಂದ ಕೃತಾರ್ಥನಾಗುವುದಕ್ಕೆ ಯಾವ ನಿಯಮವೂ ಇಲ್ಲ ಅದರಿಂದ ಆದರೆ ಈ ಆತ್ಮತೀರ್ಥದಲ್ಲಿ ಮುಳುಗಿದರೆ ಏನಾಗ್ತದೆ ಅದರಿಂದ ಅನಂತವಾದ ಫಲವು ಇಲ್ಲಿಯೇ ದೊರಕ್ತದೆ ಮರಣಾನಂತರ ಮೋಕ್ಷ ಅಲ್ಲ ಇಲ್ಲಿಯೇ ಆಗಲೇ ಆತ್ಮಜ್ಞಾನವಾದ ತಕ್ಷಣ ಆತ್ಮಜ್ಞಾನವೇ ಮುಕ್ತಿ ಅದೇ ಮುಕ್ತಿ ಅಂಥೇಳಿ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ ಕೊನೆಯ ಶ್ಲೋಕದಲ್ಲಿ ಆತ್ಮಬೋಧದ ಕೊನಿಯ ಶ್ಲೋಕ ದಿಗ್ ದೇಶ ಕಾಲಪೇಕ್ಷ್ಯ ಸರೋವಂ ಶೀತಾ ಹೃನ್ನಿತ್ಯಸುಖ ನಿರಂಜನ ಯ ಸ್ವಾತ್ಮತೀರ್ಥಂ ಭಜತೆ ವಿ ನಿಷ್ಕ್ರಿಯ ಸರ್ವವಿತ್ ಸರ್ವತೋಮೃತ ಭತ್ ಯಾರು ದಿಕ್ಕು ದೇಶ ಕಾಲ ಮುಂತಾದವನ್ನು ಅಪೇಕ್ಷಿಸದೆ ಸರ್ವಕರ್ಮ ಸನ್ಯಾಸ ಮಾಡಿ ಸರ್ವವ್ಯಾಪಿಯು ಶೀತಾದಿಗಳನ್ನು ನಿವಾರಿಸಬಲ್ಲ ನಿತ್ಯ ಸುಖ ಸ್ವರೂಪಿಯು ನಿರಂಜನವೋ ಅಂದರೆ ಶೀತಾದಿಗಳು ಅಂತ ಯಾಕೆ ಹೇಳಿದ್ದಾರೆ ಇಲ್ಲಿ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಪಮಾನಯೋ ಅಂತೇಳಿ ಭಗವದ್ಗೀತೆಯಲ್ಲಿ ಬರ್ತದೆ ಅದನ್ನೇ ಇಲ್ಲಿ ಅದೇ ರೀತಿಯ ಉಲ್ಲೇಖ ಮಾಡಿದ್ದಾರೆ ಅಂದರೆ ಎಲ್ಲ ದ್ವಂದ್ವಗಳನ್ನು ಮೀರಿದವನು ಅಂತೇಳಿ ಶೀತ ಉಷ್ಣ ಚಳಿ ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಕೂಡ ಸಮಚಿತ್ತದಿಂದ ಸ್ಥಿರಚಿತ್ತದಿಂದ ಸ್ಥಿರಬುದ್ಧಿಯಿಂದ ಸ್ವೀಕರಿಸಿ ನಿವಾರಿಸಬಲ್ಲಂತಹ ನಿತ್ಯ ಸುಖಸ್ವರೂಪಿಯು ನಿರಂಜನವಾದ ತನ್ನ ಆತ್ಮನೆಂಬ ತೀರ್ಥ ಯಾವುದಿದೆ ಅದನ್ನು ಸೇವಿಸುವವನೇ ಅವನು ಸರ್ವಜ್ಞನು ಸರ್ವ ಸರ್ವವ್ಯಾಪಿಯು ಅಮೃತನು ಬ್ರಹ್ಮನು ಬ್ರಹ್ಮವೇ ತಾನಾಗುತ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಕೊನೆಯ ಶ್ಲೋಕ ಅರುವತ್ತ ಶ್ಲೋಕ ಆತ್ಮಬೋಧ ದಿಗ್ಶಕಾಲನಪೇಕ್ಷ್ಯವಗಂ ಶೀತಾ ನಿತ್ಯುಖ ನಿರಂಜನ ಯಸ್ವಾತ್ಮತೀರ್ಥತೆ ಸರ್ವೇತ್ಸವ ಮೃತ ಭತ್ಮಬೋಧ ಸಕಲಕರ್ಮಗಳನ್ನು ದೇಶಕಾಲಿಂದ ಅಬಾಧಿತನಾಗದೇ ಸರ್ವವ್ಯಾಪಿಯಾದ ಶೀತೋಷ್ಣಗಳನ್ನು ನಾಶ ಮಾಡುವ ಅಂದರೆ ಸಕಲ ನಾಶ ಮಾಡುವ ಸರ್ವಜ್ಞನಾದ ಸದಾನಂದನಾದ ನಿರಂಜನಾದ ತನ್ನ ಆತ್ಮನನ್ನೇ ಆರಾಧಿಸುವವನು ಸರ್ವಜ್ಞನೂ ಸರ್ವವ್ಯಾಪಕನೂ ಆಗಿ ಅಮೃತನಾಗುತ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಆತ್ಮಬೋಧ ಮುಗಿಯುತ್ತದೆ ಅಂದರೆ ಸಮುದ್ರವು ಕ್ಷೋಭೆಗೊಂಡಿರಲಿ ಅಥವಾ ಶಾಂತವಾಗಿರಲಿ ಸೂರ್ಯನು ಅದನ್ನು ಸಮಾನವಾಗಿ ಬೆಳಗ್ತಾನೆ ತಾನೆ ಹಾಗೆ ದೇಶ ಕಾಲ ಕಾರಣಗಳ ಹಿಂದಿದ್ದು ಅವುಗಳಿಗೆ ಕಾರಣನಾದಂತಹ ಮೂಲ ಕಾರಣನಾದಂತಹ ದೇಶಕ್ಕೂ ಕಾಲಕ್ಕೂ ಕಾರಣಕ್ಕೂ ಎಲ್ಲದಕ್ಕೂ ಕಾರಣನಾದಂತಹ ಶುದ್ಧ ಆತ್ಮಸ್ವರೂಪನೂ ಸತ್ಯನೂ ಸರ್ವವ್ಯಾಪಿಯು ಅದ್ವಯನು ಎರಡಿಲ್ಲದ್ದು ಶುದ್ಧ ಚೈತನ್ಯನು ಸಕಲರಿಗೂ ಆಧಾರಭೂತನೂ ಒಂದೇ ಒಂದು ಬ್ರಹ್ಮಚೈತನ್ಯ ಸಕಲ ಸೃಷ್ಟಿಯನ್ನು ಬೆಳಗ್ತಾನೆ ಅವನಿಲ್ಲದೆಯೇ ಪ್ರಪಂಚದಲ್ಲಿ ಬೇರೆ ಏನೂ ಇರಲು ಸಾಧ್ಯವಿಲ್ಲ ಅವನೇ ನಿನ್ನ ನಿಜಸ್ವರೂಪ ಅಂತೇಳಿ ತಿಳಿ ನೀನೇ ಅವನು ಅಂತೇಳಿ ತಿಳಿ ತನ್ನ ಸಕಲ ಸಂಘವನ್ನು ಸಂಕಲ್ಪಗಳನ್ನು ಸಂಗರಹಿತನಾಗಿ ಸಂಕಲ್ಪಗಳನ್ನು ಕರ್ಮಗಳನ್ನು ತ್ಯಜಿಸಿ ಸಂಕಲ್ಪ ಅಂದರೆ ಮನಸ್ಸಿನ ಚಿಂತನೆ ಕರ್ಮ ಅಂತೇಳಿದರೆ ಶಾರೀರಿಕ ಕರ್ಮೇಂದ್ರಿಯಗಳು ಮಾಡ್ತಕ್ಕಂಥದ್ದು ಇಲ್ಲ ಜ್ಞಾನೇಂದ್ರಿಯುಗಳು ಮಾಡ್ತಕ್ಕಂಥ ಸಂಕಲ್ಪ ಅಂಥ ಕೂಡ ಸೇರಿಕೊಂಡು ಮಾಡ್ತಕ್ಕಂಥದ್ದು ಹೀಗೆ ಸಂಕಲ್ಪ ಮತ್ತು ಕರ್ಮಗಳನ್ನು ತ್ಯಜಿಸಿ ರಾಗದ್ವೇಷಗಳಿಂದ ದೂರನಾಗಿ ತ್ಯಜಿಸಿ ಅಂದರೆ ಏನರ್ಥ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ ಅವುಗಳನ್ನು ಮಾಡುವನು ನಾನಲ್ಲ ಅವುಗಳನ್ನು ಆಯಾಯ ದೇಹದ ಇಂದ್ರಿಯಗಳು ಮಾಡ್ತಾಯಿವೆ ಅಂಥೇಳಿ ಭಾವಿಸುವಂಥದ್ದು ನಾನು ಆತ್ಮಸ್ವರೂಪ ಇವನ್ನೆಲ್ಲ ಮಾಡಿಸ್ತಕ್ಕಂಥ ಪ್ರೇರೇಪಕ ಶಕ್ತಿ ಮಾಡುವಂಥದ್ದು ಶರೀರ ಮತ್ತು ಇಂದ್ರಿಯಗಳು ಇಷ್ಟೇ ಭಾವಿಸುವಂಥದ್ದು ಮಾಡಿದ್ದು ನಾನಲ್ಲ ಎಂತಕ್ಕಂಥದ್ದು ರಾಗದ್ವೇಷಗಳಿಂದ ದೂರನಾಗಿ ಯಾವುದರ ಬಗ್ಗೆಯೂ ರಾಗವಾಗಲಿ ದ್ವೇಷವಾಗಲಿ ಇಲ್ಲ ಆಸಕ್ತಿ ಬೇಕು ಅಂತೇಳಿ ಆಗುವಂಥದ್ದು ಬೇಡ ಅಂತೇಳಿ ಎರಡೂ ಇಲ್ಲ ಸಮಾನವಾಗಿ ಈ ಕ್ಷಣಿಕ ಪ್ರಪಂಚದಲ್ಲಿ ಯಾವ ವಿಧವಾದ ಸಂಬಂಧವನ್ನೂ ಇಡದೆ ಆತ್ಮಜ್ಞಾನಾಮೃತವನ್ನು ಸದಾ ಪಾನ ಮಾಡುತ್ತಾ ಇರುವಂಥ ಮಹಾತ್ಮನು ಸರ್ವಜ್ಞನು ಸರ್ವವ್ಯಾಪಿಯವಾದ ಬ್ರಹ್ಮನೇ ತಾನಾಗ್ತಾನೆ ಅವನು ಅಮೃತ ಆದಿ ಮಧ್ಯಂತರಹಿತವಾದ ಆ ಆತ್ಮತತ್ವವನ್ನು ಸೇರಿ ಅದನ್ನು ಅನುಭವಿಸಿದ ಮೇಲೆ ಸ್ವತಃ ಅದೇ ಆದ ಮೇಲೆ ಅವನಿಗೆ ಸಾವಿಲ್ಯದು ಅವನು ಅಮೃತನೇ ಆಗ್ತಾನೆ ಕನಸಿನಿಂದ ಎಚ್ಚೆತ್ತವನು ತನ್ನ ಕನಸನ್ನು ಕೊನೆಗಾಣಿಸಿ ಎಚ್ಚರಗೊಂಡವನೇ ಆಗುತ್ತಾನೆ ಹೇಗೆಯೋ ಹಾಗೆಯೇ ಆಗ್ತಾನೆ ಅವನು ಕೂಡ ಆತ್ಮದ ವಿಚಾರದಲ್ಲಿ ಅವನು ಎಚ್ಚರಗೊಂಡವನಾದರೆ ಅವನಿಗೆ ಈ ಜಗತ್ತೆಂಬಂತಹ ಕನಸು ಇಲ್ಲವಾಗ್ತದೆ ಎಚ್ಚೆತ್ತವನು ಕನಸನ್ನು ಕೊನೆಗಾಣಿಸಿಕೊಂಡ ಹಾಗೆ ಮನೋಬುದ್ಧಿ ಇಂದ್ರಿಯಗಳನ್ನು ಅತಿಕ್ರಮಿಸಿ ಅಹಂಭಾವನೆಯಿಂದ ಮುಕ್ತನಾದಂತಹ ಮಹಾಪುರುಷ ಎಂದೆಂದಿಗೂ ಮರಣವಿಲ್ಲದ ಅಮೃತನಾದ ಬ್ರಹ್ಮನೇ ಆಗ್ತಾನೆ ಓಂ ತತ್ಸತ್ ಶ್ರೀ ಬ್ರಹ್ಮಾರ್ಪಣಮಸ್ತು ಹರೇ ಶ್ರೀ ಶಂಕರಾರ್ಪಿತಮಸ್ತು